ರೈತನೆದ್ದನು ಮುಖವ ತೊಳೆದನು ರೈತನೆದ್ದನು ಮುಖವ ತೊಳೆದನು ಅಡ್ಡ ಬಿದ್ದನು ದೇವಗೆ ಅಡ್ಡ ಬಿದ್ದನು ದೇವಗೆ ಎದ್ದು ಹೊರಟನು ಧರಿಸಿ ಹುಡುಪನು ಎದ್ದು ಹೊರಟನು ಧರಿಸಿ ಹುಡುಪನು ತನ್ನ ಮೆತ್ತಿನ ಗದ್ದೆಗೆ ರೈತಾ ಹೊರಟನು ತನ್ನ ಮೆತ್ತಿನ ಗದ್ದೆಗೆ ರೈತ ಹೊರಟನು ಮಂಜು ಮೊಟಕು ತೆರೆಯಲು ಕೋಳಿ ಕೂಗದು ಕೇಳಲು ಮಂಜು ಮೊಸಕು ತೆರೆಯಲು ಕೋಳಿ ಕೂಗದು ಕೇಳಲು ಹೊಲದ ಬಳಿಯ ನೋಡಿ ಮನವೂ ಹಿಗ್ಗಲು ಕೊಲದ ಬಳಿಯ ಕಣದ ರಾಜಿಯ ನೋಡಿ ಮನವು ಹಿಗ್ಗಲು ರೊಗ್ಗೆಯ ಕಾಲ ಬರಲು ನಲಿ ಹಿಗ್ಗುವ ಸಮಯವೋ ರೊಗ್ಗೆಯ ಕಾಲ ಬರಲು ನಲಿದು ಹಿಗ್ಗುವ ಸಮಯವೋ ಕೊರೆವಾಚೆಯಲ್ಲಿ ಬೆಂಕಿ ಸುತ್ತಲೂ ಮೆರೆದು ಕುಣಿಯಲು ಕೊರೆವಾಚೆಯಲ್ಲಿ ಬೆಂಕಿ ಲು ಮೆರೆದು ಕುಣಿಯಲು ರೊಗ್ಗಿ ಬಂದು ಹಿಗ್ಗು ತಂದು ಜಗ ಬೆಳಗಲು ಬಂದು ಹಿಗ್ಗು ತಂದು ಜಗ ಬೆಳಗಲು ಹೊಗದಿ ರೈತನು ನಗೆಯ ಬೀರುತ ಸಾಗಲು ಹೊಗದಿ ರೈತನು ನಗೆಯ ಬೀರುತ ಸಾಗಲು ರೈತನೆದ್ದನು ಮುಖವ ತೊಳೆದನು ಅಡ್ಡವಿದ್ದನು ಎದ್ದು ಹೊರಟನು to work and